ಗೋಪಿಚಂದನ ಮುದ್ರಾಧಾರಣ ಮೊದಲಾಗಿರ್ತಕ್ಕಂಥ ವಾಹ್ಯ ದೀಕ್ಷೆಯನ್ನು ಧಾರಣೆ ಮಾಡಿದರೆ ಫಲ ಏನು ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಮಂದನಾದರೂ ಸರಿಯೇ ಗೋಪೀಚಂದನ ಶ್ರೀ ಮುದ್ರೆಗಳ ನಲವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷಸರಗಳನ್ನು ಕಂದರದ ಮಧ್ಯದಲ್ಲಿ ಧರಿಸಿ ಮುಕುಂದ ಶ್ರೀ ಭೂರಮಣ ತ್ರಿಜಗ ಸರ್ವಸ್ವಾಮಿ ಮಮ ಕುಲ ದೈವವೇನೆ ಕೊರೆಬ ನಲವಿಂದ ಧರಿಸುತ್ತ ಆಧಾರ ಸಂಭ್ರಮದಿಂದ ಅದನ್ನು ಧಾರಣೆ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಣದಲ್ಲಿ ತಿಳಿಸ್ತಾರೆ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡದೆ ಮಾಡತಕ್ಕಂಥ ಯಜ್ಞ ದಾನ ತಪಸ್ಸು ಹೋಮ ಅಧ್ಯಯನ ಪಿತೃತರ್ಪಣ ತೀರ್ಥಕ್ಷೇತ್ರ ಯಾತ್ರೆ ಎಲ್ಲವೂ ಕೂಡ ವ್ಯರ್ಥ ಆಗತ್ತೆ ಯಜ್ಞೋ ದಾನಂ ತಪೋಹೋಮ ಸ್ವಾಧ್ಯಾಯ ಪಿತೃತರ್ಪಣಂ ವ್ಯರ್ಥಂಭತಿ ತತ್ಸರ್ವಂ ಊರ್ಧ್ವಪುಂಡ್ರಂ ವಿನಾಕೃತ ಆದ್ದರಿಂದ ಈ ಬಾಹ್ಯದೀಕ್ಷೆ ಊರ್ಧ್ವಪುಂಡ್ರಾದಿಗಳ ದೀಕ್ಷೆ ಅನ್ನೋದು ಅತ್ಯಂತ ಅವಶ್ಯಕ ನಮಗದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂದರೆ ಮಂದನ ಆದರೂ ಸರಿಯೇ ನೀನು ಅಜ್ಞಾನಿ ಆಗಿದ್ದರೂ ಸರಿಯೇ ವೈಷ್ಣವ ದೀಕ್ಷೆ ಉಳ್ಳವರು ಅಜ್ಞಾನಿ ಆಗಿದ್ದರೂ ಪರವಾಗಿಲ್ಲ ಗೋಪಿಚಂದನ ಶ್ರೀಮುದ್ರೆಗಳ ನಲವಿಂದ ಧರಿಸು ಅದನ್ನು ಪ್ರೀತಿಯಿಂದ ಆಧಾರದಿಂದ ಅದನ್ನು ಧಾರಣೆ ಮಾಡಬೇಕು ಬರೀ ಡಾಂಬಿಕತೆಗೆ ಪ್ರದರ್ಶನಕ್ಕಾಗಿ ಮಾತ್ರ ಮಾಡಿದ್ರೆ ಹರಿವಾಯುಗಳ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಣೆಯಲ್ಲಿ ಗೋಪೀಚಂದನವನ ಭಕ್ತಿಯಿಂದ ಧಾರಣೆ ಮಾಡಿದರೆ ಆಧಾರದಿಂದ ಧಾರಣೆ ಮಾಡಿದರೆ ಅದು ಬ್ರಹ್ಮ ಬರೆದಿರ್ತಕ್ಕಂಥ ಹಣೆಯ ಬಲವನ್ನೇ ಅಳಿಸಿ ಹಾಕತ್ತೆ ತಿಲಕಧಾರಣೆಯನ್ನು ಧಾರಣೆ ಮಾಡಿದರೆ ಅವನನ್ನು ವಿದ್ವತ್ಕುಲ ತಿಲಕನನ್ನಾಗಿ ಮಾಡುತ್ತೆ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದರೆ ಅದು ಊರ್ಧ್ವ ಲೋಕಕ್ಕೆ ಏರಲಿಕ್ಕೆ ಸೋಪಾನ ಆಗತ್ತೆ ಅಂತ ವಾದ್ಯರಾಜರು ತೀರ್ಥ ಪ್ರಬಂಧದಲ್ಲಿ ಉಲ್ಲೇಖ ಮಾಡ್ತಾರೆ ಆದ್ದರಿಂದ ಮಂದರಾದರೂ ಸರಿಯೇ ನಿನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತಾದರೂ ಭಕ್ತಿ ಇದೆ ಆಧಾರ ಇದೆ ಅಂತಾದರೆ ಅದನ್ನು ಧಾರಣೆ ಮಾಡಿದರೆ ಅದರಿಂದ ಈ ರೀತಿಯಾಗಿರ್ತಕ್ಕಂಥ ಮಹಾಫಲವನ್ನೇ ಹೊಂದೋದಕ್ಕೆ ಸಾಧ್ಯ ಆ ನಂತರದಲ್ಲಿ ನಿಧಾನಕ್ಕೆ ಬುಧರಿಂದ ಅರಿತುದೀಕ್ಷಿತನಾಗೋ ಅದರ ಬಗ್ಗೆ ಹೆಚ್ಚೆಚ್ಚು ಜ್ಞಾನವನ್ನು ಜ್ಞಾನಿಗಳ ಸಹವಾಸ ಮಾಡಿ ಅವರಿಂದ ಉಪದೇಶವನ್ನು ಪಡೆದು ತಿಳ್ಕೊಂಡು ಇನ್ನೂ ಹೆಚ್ಚಿನ ಅನುಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡು ಅಂತಃಕರಣ ಶುದ್ಧಿ ಜ್ಞಾನ ಸಾಧನ ದ್ವಾರ ಅಜ್ಞಾನಿಗಳಿಗೆ ಈ ಫಲಗಳು ಪ್ರಾಪ್ತಿಯಾಗ್ತಾ ಇದೆ ಜ್ಞಾನಿಗಳಿಗೆ ಈ ಜ್ಞಾನದಿಂದಲೇ ಫಲ ಅನ್ನೋದು ಬರುತ್ತೆ ಅದರಿಂದ ಊರ್ದಕೊಂಡ ಧಾರಣೆ ಅಥವಾ ಈ ಬಾಹ್ಯ ದೀಕ್ಷೆಗಳು ಜ್ಞಾನಿ ಅಜ್ಞಾನಿ ಎರಡೂ ವರ್ಗಕ್ಕೂ ಕೂಡ ಕಡ್ಡಾಯ ಅದನ್ನು ಮಾಡಲೇಬೇಕು ಅಂತ ಕೆಲವೊಮ್ಮೆ ಅನಿವಾರ್ಯ ಪ್ರಸಂಗಗಳಲ್ಲಿ ಬಾಹ್ಯ ದೀಕ್ಷೆಗೆ ಲೋಪ ಆದರೂ ಮಾನಸ ದೀಕ್ಷೆಗೆ ಎಂದೆಂದಿಗೂ ಚ್ಯುತಿ ಅಥವಾ ವಿಸ್ಮರಣೆ ಅನ್ನೋದು ಬರಬಾರದು ಅದನ್ನು ಸೂತ್ರ ಶ್ರೀಮದ್ ಆಚಾರ್ ತಿಳಿಸ್ತಾರೆ ಆದಿವ್ಯಾಧಿ ದೈಹಿಕ ಅಥವಾ ಮಾನಸಿಕ ವ್ಯಾಧಿ ಅಥವಾ ವಿಕ್ಷಿಪ್ತ ಮನಸ್ಸೋಪಿತು ಮನಸು ಏನೋ ದುಃಖದಿಂದ ಚಂಚಲಾಗಿದೆ ಅಂತಹ ಸಂದರ್ಭಗಳಲ್ಲಿ ಹೀಗೆಲ್ಲ ಆಗಿದ್ರೂ ಕೂಡ ಆಗ ಬಾಹ್ಯ ದೀಕ್ಷೆಗಳನ್ನು ಧಾರಣೆ ಮಾಡಲಿಕ್ಕಾಗದೇ ಇದ್ದರೂ ಅಂತರ ದೀಕ್ಷೆಯನ್ನು ಮಾಡಿದರೂ ಕೂಡ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಗೋಪೀಚಂದನದಿಂದ ಶಂಕ ಚಕ್ರ ಗದಾ ಪದ್ಮ ಇದೆಲ್ಲ ಚಿಹ್ನೆಯನ್ನು ಧಾರಣೆ ಮಾಡುವಂಥವನ್ನ ಶರೀರದಲ್ಲಿ ಭಗವಂತ ಸದಾ ಸನ್ನಿಹಿತನಾಗಿರ್ತಾನೆ ಅಂತ ಪದ್ಮಪುರಾಣದ ವಾಕ್ಯ ತಿಳಿಸ್ತಾ ಇದೆ ಆದ್ದರಿಂದ ಅವನು ವಿಮಾನವನ್ನು ಏರಿ ವಿಷ್ಣು ಪ್ರವೇಶ ಮಾಡ್ತಾನೆ ಗೋಪಿ ಚಂದನತೋ ನಿತ್ಯಂ ಲಾಂಛಿತೋ ಯಸ್ಯ ವಿಗ್ರಹ ಚಕ್ರ ಗದಾ ಪದ್ಮೈರ್ ದೇಹೆ ತಸ್ಯ ಅಂತ ಅಂತ ಅವನ ಪರಮಾತ್ಮ ನಿತ್ಯ ಸನ್ನಿಹಿತನಾಗಿರ್ತಾನೆ ಅಂತ ಆದ್ದರಿಂದ ಆ ಜೀವ ವಿಮಾನವನ್ನೇರಿ ವಿಷ್ಣು ಪ್ರಯಾಣ ಮಾಡೋದಕ್ಕೆ ಸಾಧಕ ಊರ್ದ್ವ ಪುಂಡಧರೋ ವಿಪ್ರಹ ಸರ್ವಲೋಕೇಪಿ ಸವಿಮಾನಮ ಸಮಾರುಷ್ಯ ಯಾತಿ ವಿಷ್ಣೋಹ ಪರಂಪದ್ ಅಂತ ಅದೇ ರೀತಿಯಾಗಿ ಈ ಐದು ಪಂಚ ಮುದ್ರೆಗಳನ್ನು ಧಾರಣೆ ಮಾಡುವಂಥ ಸಂದರ್ಭದಲ್ಲಿ ಐದು ಭಗವದ್ ರೂಪಗಳನ್ನು ಸ್ಮರಣೆ ಮಾಡಬೇಕು ಐದು ಅವಿದ್ಯೆಗಳ ಪರಿಹಾರಕ್ಕಾಗಿ ಅಂತ ತಿಳಿಸ್ತಾರೆ ಕ್ರುದ್ಧೋಲ್ಕ ವೀರ್ಯೋಲ್ಕ ಸಹಸ್ರೋಲ್ಕ ಜುಲ್ಕ ಮತ್ತು ಮಹೋಲ್ಕ ಅಂಥೇಳಿ ಈ ರೀತಿಯಾಗಿ ಆ ಐದು ಭಗವದ್ ರೂಪಗಳನ್ನು ಚಿಂತನೆ ಮಾಡಿದ್ರೆ ತಮಸು ಮೋಹ ಮಹಾಮೋಹ ತಾಮಿಸ್ರ ಅಂತ ಐದು ರೀತಿಯಾಗಿರ್ತಕ್ಕಂಥ ಅವಿದ್ಯೆಯಿಂದ ಪರಿಹಾರವನ್ನ ಮಾಡ್ತಾನೆ ಭಗವಂತ ತಮಸ್ಸು ಅಂದ್ರೆ ಜೀವ ಮತ್ತು ಪರಮಾತ್ಮ ಈ ವೈಲಕ್ಷಣ್ಯವನ್ನು ಭೇದವನ್ನು ತಿಳ್ಕೊಳ್ಳದೇ ಇರೋದು ಇದು ಒಂದು ರೀತಿಯಾಗಿರ್ತಕ್ಕಂಥ ಅಜ್ಞಾನ ಅಥವಾ ಇದರ ಪರಿಹಾರಕ್ಕೆ ಕೃದ್ಯೋಲ್ಕ ರೂಪದ ಉಪಾಸನೆಯನ್ನು ಮಾಡಬೇಕು ಕ್ರುದ್ಧ್ ಅಂದರೆ ಕ್ರೋಧ ಅದನ್ನು ನಾಶ ಮಾಡೋನು ಅಂತ ಸಜ್ಜನರಿಗೆ ತಮೋಯೋಗ್ಯರಿಗೆ ಕ್ರೋಧ ಉಂಟು ಮಾಡ್ತಾನೆ ಸಜ್ಜನರಿಗೆ ಕ್ರೋಧವನ್ನು ನಾಶ ಮಾಡ್ತಾನೆ ಉಲ್ಕ ಅಂದರೆ ಅಗ್ನಿ ಅಂತ ಪ್ರಕಾಶತೆಯನ್ನು ಹೊಂದಿರ್ತಾನೆ ಮೋಹ ಅಂದರೆ ವಿಪರೀತ ಜ್ಞಾನ ಅಂದರೆ ಅದರ ಬಗ್ಗೆ ಆಗ್ರಹ ಮಹೋಲ್ಕ್ಯ ರೂಪದ ಉಪಾಸನೆ ಸಜ್ಜನರಿಗೆ ಅದರಿಂದ ಮೋಹ ಅಥವಾ ವಿಪರೀತ ಜ್ಞಾನ ಅನ್ನೋದು ಪರಿಹಾರ ಆಗತ್ತೆ ತಾಮಸರಿಗೆ ದುಃಖ ಅಥವಾ ವಿಪರೀತ ಜ್ಞಾನ ಅನ್ನೋದು ವೃದ್ಧಿ ಮಾಡುವಂತಹ ಒಂದು ರೂಪ ರುದ್ರಾದಿ ದೇವತೆಗಳಿಗೆ ಸುಖವನ್ನು ಕೊಡೋದರಿಂದ ಭಗವಂತನಿಗೆ ಮಹೋಲ್ಕ್ಯ ಅಂತ ಹೆಸರು ಮಹಾಮೋಹ ಅಲ್ಲಿ ವೀರೋಲ್ಕ ರೂಪದ ಚಿಂತನೆ ಜೀವ ಈಶ್ವರರಲ್ಲಿ ಅಭೇದ ಇದೆ ಅಂತ ಎಂದೆಂದಿಗೂ ಭೇದ ಇಲ್ಲ ಅನ್ನುವಂತಹ ದುರಾಗ್ರಹ ಅದೇ ಮಹಾಮೋಹ ರುಜುಗಣಸ್ಥರಿಗೆ ಯಾವಾಗಲೂ ಅಜ್ಞಾನಾದಿ ದೋಷಗಳಿಲ್ಲ ಅತಿರೋಹಿತ ವಿಮಲ ವಿಜ್ಞಾನಿ ಅಂತ ಅವ್ರನ್ನ ಅವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಆನಂದವನ್ನು ಕೊಡೋದರಿಂದ ವೀರ್ಯೋಲ್ಕಾ ಅಂತ ಪರಮಾತ್ಮನಿಗೆ ಹೆಸರು ತಾಮಿಸ್ರಾನ್ ಜೀವ ಮತ್ತು ಈಶ್ವರರಲ್ಲಿ ಭೇದ ಇದೆ ಅಂತ ಐಕ್ಯವನ್ನು ಹೇಳುವರು ಅವರನ್ನು ಖಂಡಿಸುವವರಲ್ಲಿ ಕ್ರೋಧ ಅವಿದ್ಯೆ ಜುಲ್ಕಾನ್ ಸ್ವರ್ಗಾದಿ ಲೋಕಗಳನ್ನು ತನ್ನ ಕಾಂತಿಯಿಂದ ಪ್ರಕಾಶ ಕೊಡಿಸೋದ್ರಿಂದ ಜುಲ್ಕಾ ಅಂತ ಪರಮಾತ್ಮನಿಗೆ ಹೆಸರು ಈ ತಾಮಿಶ್ರದಲ್ಲಿ ಜೀವ ಈಶ್ವರರಲ್ಲಿ ಭೇದ ಇದೆ ಅಂತ ಐಕ್ಯವನ್ನು ಹೇಳುವವರನ್ನು ಖಂಡಿಸುವವರಲ್ಲಿ ಇರುವಂತಹ ರೂಪ ಜುಲ್ಕಾ ಸ್ವರ್ಗಾದಿ ಲೋಕಗಳನ್ನು ತನ್ನ ಕಾಂತಿಯಿಂದ ಪ್ರಕಾಶ ಮಾಡೋದರಿಂದ ಜುಲ್ಕಾ ಅಂತ ಪರಮಾತ್ಮನ ಹೆಸರು ಅಂಧತಾಮಿಸ್ರ ಅಂದರೆ ಅಲ್ಲಿ ಸಹಸ್ರೋಲ್ಕಾ ನೂಪ ಜೀವ ಈಶ ಭೇದ ಹೇಳುವವರ ಜೊತೆ ಆಮರಣ ಅಂತಹ ಕಲಹ ಮಾಡೋದು ಯುದ್ಧ ಮಾಡೋದು ಈ ರೀತಿಯಾಗಿ ಹೀಗೆ ಆ ಪಂಚ ಅವಿದ್ಯೆಗಳ ಪರಿಹಾರಕ್ಕ ಹಾಗೂ ಈ ಉರ್ದುಕೊಂಡ್ರಾದಿ ಎಲ್ಲ ಧಾರಣೆಯು ಕೂಡ ಅತ್ಯಂತ ಅವಶ್ಯಕ ಅದೇ ರೀತಿಯಾಗಿ ಶ್ರೀ ತುಳಸಿ ಪದ್ಮಾಕ್ಷ ಕಂದರದ ಮಧ್ಯದಲ್ಲಿ ಧರಿಸಿ ಕೊರಳಲ್ಲಿ ತುಳಸಿ ಪದ್ಮಾಕ್ಷ ಮಾಲೆ ಕೂಡ ಧಾರಣೆ ಮಾಡಬೇಕು ಇವೆಲ್ಲವೂ ಕೂಡ ಧರಿಸಿದವರನ್ನು ಪಾವನ ಮಾಡೋದಷ್ಟೇ ಅಲ್ಲ ಲೋಕವನ್ನೇ ಪವಿತ್ರ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಮುಕುಂದ ಶ್ರೀ ಭೂರಮಣ ತ್ರಿಜಗ ದ್ವಂದ್ಯ ಸರ್ವಸ್ವಾಮಿ ಮಮ ಕುಲ ದೈವವೆನೆ ಇಷ್ಟೆಲ್ಲ ಬಾಹ್ಯ ದೀಕ್ಷೆಗಳನ್ನು ಅಂತರ ದೀಕ್ಷೆಗಳನ್ನು ಧಾರಣೆ ಮಾಡಿ ಮುಕುಂದ ಮುಖ್ ಅಂದರೆ ಕುಂದಿ ಮುಕ್ ಅಂದರೆ ಮುಕ್ತಿಯನ್ನು ದ ಕೊಡುವವನು ಮುಕುಂದ ಅಂತ ಪರಮಾತ್ಮನೇ ಮುಕ್ತಿಪ್ರದ ಆದ್ದರಿಂದ ಮುಕುಂದ ಅಂತ ಚಿಂತನೆ ಮಾಡಬೇಕು ಮುಕ್ತಿಧಾನದ ವಿಚಾರದಲ್ಲಿ ಪರಮಾತ್ಮನೇ ಸ್ವರ ಸ್ವತಂತ್ರ ಶ್ರೀ ಭೂ ರಮಣ ಮಹಾಲಕ್ಷ್ಮಿಗೆ ಪತಿಯಾಗಿರ್ತಕ್ಕಂಥವನು ಭಗವಂತ ತ್ರಿಜಗದ್ವಂದ್ಯ ಎಲ್ಲರಿಂದರೂ ಕೂಡ ಸ್ತುತ್ಯನಾದವನು ಭಗವಂತ ಆದ್ದರಿಂದ ಅಂತರ ದೀಕ್ಷೆ ಬಾಹ್ಯ ಧಾರಣೆ ಮಾಡಿ ಎಲ್ಲರೂ ಕೂಡ ಪರಮಾತ್ಮನೇ ಆತ್ಮ ಸರ್ವಸ್ವಾಮಿ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಮಮ ಕುಲದೈವ ಅಂತ ಚಿಂತನೆ ಮಾಡಿದರೆ ಅಂಥವರನ್ನು ಕೊರೆವ ಆದ್ದರಿಂದ ಬಂಧನಾದರೂ ಸರಿಯೇ ಭಗವಂತನನ್ನು ಕುಲದೈವ ಅಂತ ಸ್ಮರಣೆ ಮಾಡಬೇಕು ಅವನೇ ಈಶಾನು ಭಾವ ನಿಶ್ಚಯವಾಗಿ ಇರಬೇಕು ಪಾಹಿಮಂ ಪುಂಡರೀಕಾಕ್ಷ ನಜಾನೇ ಶರಣಂ ಪರಂ ಏ ಪುಂಡರೀಕಾಕ್ಷ ನೀನೇ ನನ್ನನ್ನು ಕಾಪಾಡೋ ನಿನ್ನನ್ನು ಬಿಟ್ಟರೆ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕರನ್ನು ಯಾರೂ ಇಲ್ಲ ನೀನೇ ರಕ್ಷಕ ಅಂತ ಹೇಳ್ತಾ ಈ ಬಾಹ್ಯ ದೀಕ್ಷೆ ವೈಷ್ಣವ ದೀಕ್ಷೆ ಇದನ್ನೆಲ್ಲ ಆಗ ಪೌಂಡ್ರಿಕಾಕ್ಷ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ